ರಸಿಕರೆಂಡವರು ಇಷ್ಟು ಜನ ಸಂಗೀತ ವಿದ್ವಾಂಸರನ್ನು ರಸಿಕರನ್ನು ಸ್ಮರಿಸದಾದ ಮೇಲೆ ಇದರ ಉದ್ದೇಶವೇನೆಂಬುದನ್ನು ಸ್ಪಷ್ಟಪಡಿಸುವುದು ಯುಕ್ತ ಸದ್ಯದ ಪ್ರಪಂಚದಲ್ಲಿ ರಸಿಕತೆ ಕಡಿಮೆಯಾಗುತ್ತಿದೆ ಎಂಬ ಕೊರಗೆ ಆ ಉದ್ದೇಶ ಎಲ್ಲೆಲ್ಲಿಯೂ ಎಲ್ಲ ಜೀವನ ಜೀವನ ಕ್ಷೇತ್ರಗಳಲ್ಲಿಯೂ ವ್ಯಾಪಾರ ಪ್ರವೃತ್ತಿಯೂ ಅದರ ಲಕ್ಷಣವಾದ ಆಪಣ ದ್ರವ್ಯದ ಪ್ರಶಸ್ತಿಯೂ ಸಂಗೀತ ಕೇಳಿದರೆ ಏನು ಬರುತ್ತದೆ ಎಂದು ಕೇಳುವ ಜನ ಹೆಚ್ಚುತ್ತಿದ್ದಾರೆ ಮಹಡಿ ಮನೆಗೆ ಬೆಲೆಯುಂಟು ರೇಷ್ಮೆ ವಸ್ತ್ರಗಳಿಗೆ ಬೆಲೆಯುಂಟು ಮೋಟಾರ್ ಕಾರುಗಳಿಗೆ ಬೆಲೆಯುಂಟು ಚಿನ್ನ ಮೊದಲಿನಿಂದ ಉಂಟೇ ಉಂಟು ಹೆಂಡತಿಗೂ ಬೆಲೆಯುಂಟು ದನಿಕ ವರ್ಗದಲ್ಲಿ ಕಾವ್ಯ ಸಂಗೀತಗಳು ಮಾತ್ರ ಬೆಲೆ ಸಲ್ಲದ ವಸ್ತುಗಳು ಮನೆಯಲ್ಲಿ ಮನವಿ ಮದುವೆಯಾದರೆ ಕೆಲವು ಸದ್ದುಗದಗಳ ಕೆಲವು ಸದ್ದುಗಳಾಗುವುದು ಪದ್ದತಿ ಆ ಸದ್ದುಗಳ ಕೋಟಿಗೆ ಸೇರಿದವು ಕಾವ್ಯವಾಚನ ಸಂಗೀತ ಇತ್ಯಾದಿ ನಮ್ಮ ಸಮಾಜ ಜೀವನದಲ್ಲಿ ಬೆಲೆ ವಸ್ತುಗಳು ಮೂರು ಮಂತ್ರ ಕಾವ್ಯ ಗಾನ ಇವು ಅಗ್ಗವಾಗಿ ಖರ್ಚು ಎಷ್ಟು ಕಡಿಮೆಯಾದರೆ ಅಷ್ಟು ನಡೆಯಲಿ ಎಂಬುದು ನಮ್ಮ ಇಂದಿನ ಪ್ರತಿಷ್ಠಾವಂತರ ಮನೋಗತ ನಾನು ಕೇಳಿದ ಒಂದು ನಿಜವಾದ ಸಂಗತಿಯನ್ನು ಉದಾಹರಿಸಬಹುದು ಒಂದು ಪ್ರಕರಣ ಬೆಂಗಳೂರಿನಲ್ಲಿ ಒಬ್ಬನೊಬ್ಬ ಸಹಕಾರ ಮನೆಯಲ್ಲಿ ಮದುವೆ ಎಲ್ಲ ವಿಷಯಗಳಲ್ಲಿಯೂ ಅತಿಶಯವಾದ ವಿಶ್ವ ದೊಡ್ಡ ಚಪ್ಪರ ಅದಕ್ಕೆ ಬಟ್ಟೆ ಗುನ್ನಾಪಟ್ಟೆಗಳ ಅಲಂಕಾರಗಳು ಬಣ್ಣ ವಿದ್ಯುತ್ ದೀಪಗಳು ಸೋಫಾ ಕುರ್ಚಿ ಮೊದಲಾದ ಪರಿಕರಗಳು ಇವೆಲ್ಲ ಯಥೇಷ್ಟವಾಗಿದ್ದವು ಸಂಜೆ ನಾಲ್ಕು ಗಂಟೆ ವೇಳೆಗೆ ಸಂಗೀತದವರು ಬಂದರು ಹಾಡುವರೊಬ್ಬ ಹಾಡುವವರೊಬ್ಬರು ಅಹ್ ಜೊತೆ ಹಾಡಿನವರೊಬ್ಬರು ಪಿಟಿಲು ವಿದ್ವಾಂಸ ಮೃದಂಗದ ವಿದ್ವಾಂಸ ತಂಬೂರಿ ಶ್ರುತಿಯಾತ ತಾಳಕ್ಕೊಬ್ಬ ಈ ಆರು ಜನ ಅವರ ವಾದ್ಯಗಳೊಂದಿಗೆ ಇಳಿದರು ಅವರಲ್ಲಿ ಒಬ್ಬಾತ ಯಜಮಾನನನ್ನು ಗಾಡಿ ಬಾಳಿಗೆ ಕೇಳಿದ ಯಜಮಾನ ಅದೆಲ್ಲ ಬೇರೆ ಎಲ್ಲೈತೆ ಆ ಖರ್ಚೆಲ್ಲ ಕಂತ್ರಾಟಿನಲ್ಲೇ ಸೇರೈತೆ ಹಾಡುವವರು ಆ ಹೊತ್ತಿನಲ್ಲಿ ತಕರಾರು ಪ್ರಾರಂಭಿಸಬಾರದೆಂದು ಸುಮ್ಮನಾದರು ಕಚೇರಿ ಪ್ರಾರಂಭವಾಯಿತು ಸುಮಾರು ಐದೂವರೆ ಗಂಟೆಯಲ್ಲಿ ಸಂಗೀತದ ಪಾರ್ಟಿಯ ಒಬ್ಬಾತ ಯಜಮಾನರ ಬಳಿಗೆ ಹೋಗಿ ಕಾಫಿಯ ಏರ್ಪಾಟು ಯಜಮಾನ ಅದೆಲ್ಲ ಬೇರೆ ಇಲ್ಲ ಕಂತಾಟಿನಲ್ಲಿ ಸೇರಿದೆ ಎಂದು ಕೈಯಿಂದ ಅಲ್ಲಾ ಹೇಳಿದ ಸಂಗೀತಗಾರರು ತಾವೇ ಕಾಫಿ ತರಿಸಿಕೊಂಡರು ಗಂಟೆ ಎಂಟೂವರೆ ಆಯಿತು ಯಜಮಾನರು ಹೊತ್ತಾಯ್ತ್ರಿ ಎಂದು ಹೇಳಿದರು ಸಂಗೀತಗಾರರು ಮಂಗಳ ಹಾಡಿದರು ಯಜಮಾನರು ಕೈಯಲ್ಲಿ ಹೂವಿನ ಹಾರ ಹಿಡಿದು ಏನು ಸ್ವಾಮಿ ದುಡ್ಡೇನು ತೆಗೆದುಕೊಳ್ಳುತ್ತೀರಿ ಹಾಡುತ್ತಾ ಹಾಡುತ್ತಾ ಮಧ್ಯೆ ಮಧ್ಯೆ ಹತ್ತು ಹತ್ತು ನಿಮಿಷ ಕಳೆದು ಬಿಟ್ಟರಲ್ಲ ಎಂದು ಹಾರ ಹಾಕಿದ ಪಿಟೀಲು ವಿದ್ವಾಂಸನಿಗೆ ಏನಪ್ಪ ಸ್ವಾಮಿಗಳಂತೂ ದಮ್ ತೆಗೆದುಕೊಳ್ಳುತ್ತಿದ್ದರು ನಿನಗೇನು ಕೈ ತೇಡುವುದಕ್ಕೆ ಏನು ಕಷ್ಟ ನೀನು ಯಾಕೆ ಸುಮ್ಮನಿರುತ್ತಿದ್ದೆ ಮೃದಂಗದಾತನಿಗೆ ಇದೇ ಮರ್ಯಾದೆ ನಿನಗೇನಪ ಡಬ್ಬಾ ತಟ್ಟುವುದಕ್ಕೆ ಕೊನೆಗೆ ತಂಬೂರಿ ಶ್ರುತಿಯವರ ಹತ್ತಿರ ನಿಂತು ನೀವು ನಿಜವಾಗಿ ನಿಯತ್ತುವಂತರು ಒಂದು ನಿಮಿಷ ಪುಸ್ತತ್ ತೆಗೆದುಕೊಳ್ಳದೆ ಬಾರಿಸುತ್ತಿದ್ದೀರಿ ನಿಮಗೆ ಕೊಡುವ ಹಣ ಋಣವಲ್ಲ ಎಂದು ಹಾರ ಹಾಕಿದರು ಹೀಗಿದೆ ನಮ್ಮ ಹೊಸ ಹಣವಂತರ ರಚಿಕತೆ ಪಾಶ್ಚಾತ್ಯ ದೇಶಗಳಲ್ಲೂ ಇಂಥವರ್ಗ ಉಂಟಂತೆ ಅವರನ್ನು ದ ನ್ಯೂರಿಚ್ ಅಭಿನವ ಕುಬೇರರು ಎನ್ನುತ್ತಾರೆ ವರ್ತಕರ ಪ್ರೋತ್ಸಾಹ ನಮ್ಮ ದೇಶದಲ್ಲಿ ನಲವತ್ತೈದು ಐವತ್ತು ವರ್ಷಗಳ ಹಿಂದೆ ರಾಸಿಕ್ಯ ಇಹಿನ ಹೀನ ಸ್ಥಿತಿಯಲ್ಲಿರಲಿಲ್ಲವೆಂಬುದು ನಾನು ಘಂಟಾಘೋಷವಾಗಿ ಹೇಳುತ್ತೇನೆ ಆಗಿನ ಮಡಿವನ್ ಮಡಿ ವರ್ತಕರಲ್ಲಿ ಸಂಗೀತ ಪ್ರಿಯರಾದವರು ಬಹುಮಂದಿ ಇದ್ದರು ಬೆಂಗಳೂರಿನಲ್ಲಿ ದೊಡ್ಡಣ್ಣನವರ ಸಭಾಮಂದಿರ ಲಭ್ಯವಾದ ಮೊದಲಿನಲ್ಲಿ ವಿದುಷಿ ರಾಜಾಯಿ ಎಂಬಾಕೆಯ ಹಾಡಿಕೆ ವಿದುಷಿ ಸರಸ್ವತಿ ಬಾಯಿ ಎಂಬಾಕೆಯ ಹರಿಕತೆ ಮಹಾರಾಜಪುರಂ ವೈದ್ಯನಾಥಯ್ಯರ್ ಅವರ ಸಂಗೀತ ಇದೆಲ್ಲ ನಡೆಯುತ್ತಿದ್ದಾಗ ಸಭಿಕರಲ್ಲಿ ಮೂರರಲ್ಲೊಂದು ಭಾಗ ವರ್ತಕ ಸಹುಕಾರರದು ಮೂರರಲ್ಲೊಂದು ಭಾಗ ಅಧಿಕಾರಿಗಳದು ಲಾಯರುಗಳದು ಉಳಿದ ಭಾಗ ನಲಂತ ಇತರರದು ಕೆಲ ವರ್ತಕರು ಸಂಗೀತ ಪಾಠ ಮಾಡುತ್ತಿದ್ದನ್ನು ನಾನು ಬಲ್ಲೆ ಗಾರೆ ಕೆಲಸ ಮಾಡುತ್ತಿದ್ದವರಲ್ಲಿ ಒಬ್ಬಾತ ಪುದುಕೋಟೆಗೆ ಹೋಗಿ ದಕ್ಷಿಣ ಮೂರ್ತಿಪಿಳ್ಳಿಯವರಲ್ಲಿ ಕಂಜರಿ ಪಾಠ ಕಲಿತದನ್ನು ನಾನು ಬಲ್ಲೆ ಮೈಸೂರಿನಲ್ಲಿ ಬಿಡಾರಾಮ್ ಕೃಷ್ಣಪ್ಪನವರಿಗೂ ವಾಸುದೇವಾಚಾರ್ಯರಿಗೂ ಆಶ್ರಯ ಕೊಟ್ಟವರು ಅಲ್ಲಿಯ ವರ್ತಕ ಸಾಹುಕಾರರು ಕುಗ್ರಾಮವಾದ ಮೊಳಬಾಗಿಲಿಗೆ ಬಂದ ಯಾವ ಸಂಗೀತಗಾರರು ಬರಿಕೆಯಿಂದ ಹಿಂದಿರುಗಿದ್ದಿಲ್ಲ ಅದು ಒಳ್ಳೆ ಸುಭಿಕ್ಷದ ಕಾಲ ಊರಿಗೆ ಬಂದ ಅತಿಥಿಗಳನ್ನು ಆದರ ಮಾಡಿ ಉಪಚರಿಸುವವರು ಊರಲ್ಲಿಯೂ ನಾಲ್ಕೈದು ಮನೆಗಳವರ ಇರುತ್ತಿದ್ದರು ಕುತೂಹಲದಿಂದ ಸಂಗೀತ ಕೇಳುವವರು ಐವತ್ತು ಅರವತ್ತು ಮಂದಿ ಇರುತ್ತಿದ್ದರು ಆ ಐವತ್ತು ಅರವತ್ತು ಮಂದಿಯಲ್ಲಿ ಎತ್ಕಿಂಚಿತ್ ಚಂದ ಕೊಡಬಲ್ಲವರು ಮಂದಿಯಾದರೂ ಇರುತ್ತಿದ್ದರು ಸಾಮಾನ್ಯವಾಗಿ ಸಂಭಾವನೆ ಐದು ರೂಪಾಯಿಗೆ ಕಡಿಮೆಯಿಲ್ಲ ಹತ್ತು ರೂಪಾಯಿ ಅಪರೂಪವಲ್ಲ ಹತ್ತು ರೂಪಾಯಿ ತಮಗೆ ಕೈಗೆ ಬಂದರೆ ಹಾಡುಗಾರರು ಸಂತೋಷ ಪಡುತ್ತಿದ್ದರು ಕಳೆದ ನಲವತ್ತು ವರ್ಷಗಳಲ್ಲಿ ಮಹಾಪ್ರಸಿದ್ಧರಾದ ವಿದ್ವಾಂಸರು ಸಹ ಹಿಂದಿನ ಕಾಲದಲ್ಲಿ ಹತ್ತು ಹದಿನೈದು ರೂಪಾಯಿಗಳ ಸಂಭಾವನೆಯಿಂದ ಎಷ್ಟೋ ಸಂತೋಷಪಟ್ಟವರು ಆಗ ಕಲೆಗೆ ಪುರಸ್ಕಾರವಿತ್ತು ಮನೆಗೆ ಒಳ್ಳೆಯ ತುಪ್ಪ ಒಳ್ಳೆಯ ಹಾಲು ಹೇಗೋ ಮನಸ್ಸಿನ ಜೀವನಕ್ಕೆ ಸಂಗೀತ ಸಾಹಿತಿಗಳು ಹಾಗೆ ಅವಶ್ಯಕ ದ್ರವ್ಯಗಳೆಂದು ಆಗಜನ ಭಾವಿಸಿದರು ಈಗ ಎಲ್ಲಕ್ಕೂ ಚಲಾವಣೆಯಲ್ಲಿರುವ ನಾಣ್ಯದಿಂದ ಬೆಲೆ ವ್ಯಾಪಾರದ ಮನೋವೃತ್ತಿ ಅಂಗಡಿಯ ಮನೋವೃತ್ತಿ ಇಂದಿನ ನಾಗರಿಕತೆಯ ಮುಖ್ಯ ಲಕ್ಷಣವೆಂದು ತೋರುತ್ತದೆ ಅದು ನಮ್ಮ ಜೀವನದ ಬಹಿರಂಗಕ್ಕೆ ಹೆಚ್ಚು ಹೆಚ್ಚು ಬೆಲೆ ಕಟ್ಟಿ ಅಂತರಂಗಕ್ಕೆ ಬೆಲೆ ತಗ್ಗಿಸಿದೆ ಎಂದು ಅಂತರಂಗ ಜೀವನ ಕ್ಷೀಣ ದಶೆಗೆ ಅಂದೇ ಮನುಷ್ಯ ಜೀವನದ ಮಾವನವತೆ ವಿಮುಖವಾಯಿತು ಮನುಷ್ಯತ್ವದಿಂದ ಮೃಗತ್ವಕ್ಕೆ ಇಳಿಯುತ್ತಿದ್ದೇವೆ ಈ ಲೇಖನ ಮಾಲೆಯಲ್ಲಿಯ ವ್ಯಕ್ತಿ ಚಿತ್ರಗಳ ಪ್ರಕರಣಗಳು ನರ್ತಕಿಯರನ್ನು ಗಾಯಕರನ್ನು ಕುರಿತವು ಅವು ವಿಶೇಷವಾಗಿ ರಸಿಕರಿಗೆ ಇಷ್ಟವಾಗಬಹುದೆಂದು ನಾನು ಭಾವಿಸಿಕೊಂಡಿದ್ದೇನೆ ರಸಿಕರೆಂಬುವರು ಯಾರು ಒಬ್ಬನೊಬ್ಬ ಹಣವಂತ ತನಗೆ ಮುಪ್ಪು ಬಂತೆಂದು ತೋರಿದಾಗ ತನ್ನ ವಂಶದ ಮತ್ತು ಸ್ವತ್ತಿನ ಭವಿಷ್ಯವನ್ನು ಕುರಿತು ಆಲೋಚಿಸುತ್ತಾ ತನಗಿದ್ದ ನಾಲ್ವರು ಮಕ್ಕಳ ನೈಜ ಪ್ರವೃತ್ತಿಯನ್ನು ಕಂಡು ಹಿಡಿಯಬೇಕೆಂದು ಒಂದು ಉಪಾಯವನ್ನು ಯೋಚಿಸಿದ ಆ ನಾಲ್ವರನ್ನು ಬೇರೆ ಬೇರೆಯಾಗಿ ಕರೆದು ಒಬ್ಬೊಬ್ಬನ ಕೈಯಲ್ಲಿ ಒಂದೊಂದು ರೂಪಾಯಿ ಇಟ್ಟು ನೀನು ಮನೆಗೆ ಆಗುವ ಯಾವ ಸಾಮಾನನ್ನಾದರೂ ಕೊಂಡುತ್ತಾ ಎಂದು ಹೇಳಿದ ಮೊದಲನೆಯವನು ಮುಂಬತ್ತಿ ತಂದ ಅದನ್ನು ಹಚ್ಚಿತಡೆ ಹಚ್ಚಿಟ್ಟರೆ ಮನೆಗೆಲ್ಲ ಬೆಳಕಾಗುತ್ತದೆಯಷ್ಟೇ ಎರಡನೆಯನ್ನು ತಂದದ್ದು ಸಗಣಿಯನ್ನು ಅದನ್ನು ಮನೆಯೆಲ್ಲ ಸರಿಸಲು ಬಳಸಬಹುದಲ್ಲವೇ ಮೂರನೆಯವನು ಹುಲ್ಲನು ತಂದ ಅದನ್ನು ಎಲ್ಲ ಕೋಣೆಗಳಲ್ಲಿಯೂ ಹಾಸಿ ಹರಡಬಹುದಷ್ಟೇ ನಾಲ್ಕನೆಯವನು ಅಗರುಜವಾಜಿ ಉದುಬತ್ತಿಗಳನ್ನು ತಂದ ಅದನ್ನು ಹಚ್ಚಿಟ್ಟರೆ ಮನೆಯೆಲ್ಲ ಪರಿಮಳ ಪರಿಮಳ ತುಂಬುತ್ತದೆಯಲ್ಲವೇ ಇಕನೆಯವನು ರಸಿಕ ಪ್ರಪಂಚದಲ್ಲಿ ಪದಾರ್ಥಗಳಿಗೆ ಬೆಲೆ ಕಾರಣಗಳು ಎರಡು ಒಂದು ಉಪಯೋಗ ಎರಡನೆಯದು ಸೊಗಸು ಮೊರ ಉಪಯೋಗದ ದೃಷ್ಟಿಯಿಂದ ಬೆಲೆ ಹೂಗಂಧಕ್ಕೆ ಸೊಗಸಿನ ದೃಷ್ಟಿಯಿಂದ ಬೆಲೆ ಅಕ್ಕಿ ಬೇಳೆ ಉಪ್ಪು ಬೆಲ್ಲ ಇಲ್ಲದಿದ್ದರೆ ಊಟವಿಲ್ಲ ಬದಿಕೆ ಇಲ್ಲದೆ ಹೋಗುತ್ತದೆ ಹೂ ಗಂಧ ಇಲ್ಲದಿದ್ದರೆ ಯಾರೂ ಸಾಯುವುದಿಲ್ಲ ಇದು ಬಹು ಮಂದಿಯವಾದ ಆದರೆ ಇದಕ್ಕೊಂದು ಉತ್ತರವಿದೆ ಅನ್ನ ತವ್ವೆ ತಿಂದು ಸುವಾಸನೆ ಕಾಣದೇ ಬದುಕಿದರೆ ಅದೆಂತ ಬದುಕು ನಾಯಿನರಿಗಳು ತಿಂದು ಬದುಕುವುದಿಲ್ಲವೇ ಇದು ಎಲ್ಲ ಜನರಲ್ಲಿಯೂ ಇರುವ ಪ್ರಶ್ನೆ ಕನ್ನಡದ ಒಂದು ಗಾದೆ ಸಿದ್ಧಾಂತವನ್ನು ಸೂಚಿಸುತ್ತದೆ ಸಗಣಿಯವನ ಸಂಘಕ್ಕಿಂತ ಗಂಧ ಹುಡಿಯವನ ಕೂಡ ಗುದ್ದಾಟ ಲೇಸು ರಸಿಕ ಸ್ವಭಾವ ಒಂದೇ ಕಾಲದಲ್ಲಿ ಒಬ್ಬ ಬಂಧುಗಳ ಮನೆಯಲ್ಲಿ ಲಾಡು ಚಿರೋಟಿ ಅವತರಣಕ್ಕೆ ಕರೆ ಬಂದಿರುತ್ತದೆ ಅದೇ ದಿನ ಅದೇ ಕಾಲದಲ್ಲಿ ಬೇರೊಂದು ಕಡೆ ಶ್ರೀಮತಿ ಸುಬ್ಬಲಕ್ಷ್ಮಣ ಸಂಗೀತ ಏರ್ಪಾಟಾಗಿರುತ್ತದೆ ನೀವು ಎಲ್ಲಿಗೆ ಹೋಗುತ್ತೀರಿ ನೆಂಟರ ಮನೆಗೆ ನಿಮ್ಮನ್ನು ಆಧಾರದಿಂದ ಬರಮಾಡಿಕೊಂಡು ಕೂಡಿಸಿ ಉಪಚಾರ ಮಾಡುತ್ತಾರೆ ಪ್ರಚರಿಗೆ ಅಲ್ಲಿ ನಿಮ್ಮನ್ನು ಮಾತನಾಡಿಸುವ ಸಾವಿರ ಮಂದಿಯ ನಡುವೆ ನೀವೇ ಪ್ರಯತ್ನ ಎಲ್ಲೋ ಒಂದು ಕಡೆ ಸ್ಥಳ ಕೂಡಬೇಕಾಗುತ್ತದೆ ನೀವು ಯಾವುದನ್ನು ಆರಿಸುತ್ತೀರಿ ನಾಲ್ಕ ನಾಲ್ಗೆ ಎಸುಕವನ್ನೇ ಕಿವಿಮೆನಸುಗಳ ಯಾವ ಸುಖ ಯಾವ ಸಂತೋಷ ಮನಸ್ಸಿಗೆ ಹೆಚ್ಚಾಗಿ ತಲುಪುತ್ತದೋ ಮನಸ್ಸಿನಿಂದ ಜೀವವನ್ನು ಹೆಚ್ಚಾಗಿ ಸಂಸ್ಕರಿಸುತ್ತದೋ ಆ ಸುಖಕ್ಕೆ ಮೊದಲನೇ ಸ್ಥಾನ ಕೊಡುವುದು ರಸಿಕ ಸ್ವಭಾವ ಟಿ ಎಸ್ ವೆಂಕಟಯ್ಯ ವೆಂಕಣ್ಣಯ್ಯನವರು ರಸಿಕರು ಅವರು ನಾನು ದುಂಬಿಗಳ ಹೊಳೆಯುವ ಕಪ್ಪನ್ನು ಜೇಂಕಾರವನ್ನು ಪುಷ್ಪಸನ್ನಿಧಿಯಲ್ಲಿ ದುಂಬಿತೋರುವ ವಿಲಾಸಗಳನ್ನು ಕುರಿತು ಮಾತನಾಡಿಕೊಳ್ಳುತ್ತಿದ್ದೆವು ಲಾಲ್ಬಾಗಿನಲ್ಲಿ ಅರುಣೋದಯದ ವೇಳೆಗೆ ಹೋದರೆ ಅಲ್ಲಿ ಬೃಂಗ ಸಂಭ್ರಮವನ್ನು ಕಾಣಲಾದೀತುಕೊಂಡು ಮಾರನೆಯ ದಿನ ಅಲ್ಲಿಗೆ ಹೋಗತಕ್ಕದ್ದೆಂದು ನಿಶ್ಚಯಿಸಿಕೊಂಡೆವು ನಾಲ್ಕು ಗಂಟೆಗೆ ಇದು ಲಾಲ್ಬಾಗಿಗೆ ಓಡಿದೆವು ನಾವಿಬ್ಬರು ಕಾಫಿ ಎಸನಿಗಳು ಆ ಬೆಳಗ್ಗೆ ಅದು ನಮ್ಮಿಬ್ಬರಿಗೂ ಮರೆತು ಹೋಯಿತು ಗೇಟು ಬಳಿಯ ಕಾವಲುಗಾರನನ್ನು ಬೇಡಾಡಿ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಗಂಟೆಯ ವೇಳೆಗೆ ಸುರ ಹೊನ್ನೆ ಮರಗಳ ಬಳಿ ನಿಂತು ಕಾದು ನೋಡಿದೆವು ಹತ್ತು ಹದಿನೈದು ನಿಮಿಷ ಬಿಟ್ಟು ಪಾದರಿ ಮರದ ಬಳಿ ಓಡಿದೆವು ಅಲ್ಲಿ ಹತ್ತು ನಿಮಿಷ ಬಿದ್ದು ಕಿಪ್ಪೆ ಮರದ ಬಳಿ ಹೋಗಿ ನಿಂತೆವು ಆ ವೇಳೆಗೆ ಮಬ್ಬು ಮುಗಿದು ಬಾಲಸೂರ್ಯ ಪ್ರಭೆ ಬರುತ್ತಿತ್ತು ದುಂಬಿಗಳನ್ನು ಕುರಿತು ಪೂರ್ವ ಕವಿಗಳು ಮಾಡಿದ ಪ್ರಶಂಸೆ ಅಕ್ಷರ ಅಕ್ಷರವೂ ನಿಜವೆಂದು ನಮಗೆ ಅದು ಪ್ರತ್ಯಕ್ಷವಾಯಿತು ಊಟಗೊಡ್ಡು ಸಾರನ್ನವಾದರೂ ಸಂಗೀತ ಭಾವ ಸಂಪನ್ನವಾಗಿರಬೇಕು ಬಟ್ಟೆ ಹರಕಲಾದರೂ ಸರಿ ಮಲ್ಲಿಗೆ ಗಮಲಿದ್ದರೆ ಸಾಕು ಇದು ರಸಿಕನ ಮತ ರಸದ ಲಕ್ಷಣ ರಸ ಎಂದರೆ ರುಚಿ ಕೊಡುವಂತಹದ್ದು ಯಾವ ಒಂದು ರುಚಿ ಅಥವಾ ಗುಣ ಪದಾರ್ಥದಲ್ಲಿರುವುದರಿಂದ ಆ ಪದಾರ್ಥ ನಮಗೆ ಇನ್ನು ಬೇಕು ಮತ್ತು ಬೇಕು ಎಂದೆನಿಸುತ್ತದೆ ಅದೇ ರಸ ರಸದ ಲಕ್ಷಣವನ್ನು ವೇದದಲ್ಲಿ ಹೇಳಿದೆ ರಸಂಗುಂ ಹೇವಾಯಂ ಲಬ್ಧವಾನಂದಿ ಭವತಿ ವಸ್ತುವಿನ ಯಾವ ಗುಣವಿಶೇಷದಿಂದ ಅಥವಾ ಅದನ್ನು ಪಡೆದವನು ಆನಂದಿಸುತ್ತಾನೋ ಅದೇ ರಸ ಲೋಕಾನುಭವಗಳಲ್ಲಿ ಯಾರು ರಸಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡುತ್ತಾನೋ ಅವನು ರಸಿಕ ರಸಿಕನಿಗೆ ಮುಖ್ಯವಾದದ್ದು ಪದಾರ್ಥದ ಗಾತ್ರವಲ್ಲ ಅದರ ಗುಣ ಅವನ ಅವರು ಗಣನೆ ಮಾಡುವ ಬೆಲೆ ಮಾರುಕಟ್ಟೆಯದಲ್ಲ ಮನಸಿನದು. ಮಹಾನುಭಾವರಾದ ವಿಶ್ವೇಶ್ವರಿಯನ್ನುವರು ಊಟ ಮಾಡುತ್ತಿದ್ದುದು ಒಟ್ಟು ನಾಲ್ಕೈದು ಚಮಚಗಳಷ್ಟನ್ನೇ ಆದರೆ ಅವರು ಒಂದೊಂದು ಬಟ್ಟಲಿನಿಂದ ಗಳಿಸಿದ ಒಂದೊಂದು ಚಮಚದ ಗ್ರಾಸದ ರುಚಿಯನ್ನು ಅನುಭವಿಸುತ್ತಿದ್ದರು ಅವರು ಒಬ್ಬ ಒಬ್ಬಟ್ಟಿಗೆ ನ್ಯಾಷನಲ್ ಡೆಲಿಕಸಿ ಎಂದು ಹೆಸರಿಟ್ಟಿದ್ದರು ಆದರೆ ಅವರ ಬಾಯಿಗೆ ಸೇರುತ್ತಿದ್ದುದು ಒಂದು ಒಬ್ಬಟ್ಟಿನ ಮಧ್ಯದ ಅಂಗೈಯಷ್ಟು ಭಾಗ ಇದು ರಸಿಕ ಭೋಜನ ಅದರಲ್ಲಿ ಪುಡಿಗಳು ಒಗ್ಗರಣೆಗಳು ಹೆಚ್ಚಾಗಿರಬೇಕಾಗಿಲ್ಲ ಭೋಜವಸ್ತುವಿನ ಕೇವಲ ರುಚಿಯನ್ನು ಮಾತ್ರ ಅವರು ನೋಡುತ್ತಿದ್ದರು ರಸಿಕನು ಮನೋರಾಜ್ಯದ ನಿವಾಸಿ ಅವನಿಗೆ ದೇಹರಾಜ್ಯ ಬೇಡವೆಂದಲ್ಲ ದೇಹವಿಲ್ಲದೆ ಮನಸ್ಸಿಲ್ಲ ಆದರೆ ರಸಿಕರ ಪಾಲಿಗೆ ಬಾವು ಮರದ ಗೊಂಬೆ ರಂಬೆಗಳಂತೆ ಮನಸ್ಸಿನ ಅನುಭವವು ಹೂವು ಹಣ್ಣುಗಳಂತೆ ಎಲ್ಲರ ಮನೆಗಳಲ್ಲಿಯೂ ಅಡಿಗೆ ಮನೆ ಊಟದ ಮನೆ ಉಗ್ರಾಣಗಳು ಇರುತ್ತವೆ ಹಾಗೆಯೇ ನಡುಮನೆ ಕೂಡುವ ಕೋಣೆಗಳು ಇರುತ್ತವೆ ನಾವು ಹೆಚ್ಚಾಗಿ ಹೊತ್ತು ಕಳೆಯುವುದು ಕೂಡುವ ಕೋಣೆಗಳಲ್ಲಿ ಇಲ್ಲಿ ನಮ್ಮ ಸಂತೋಷ ಸಲಾಪಗಳು ರಸಿಕನು ಹಾಗೆ ದೈಹಿಕ ವ್ಯಾಪಾರಗಳಲ್ಲಿ ಅವಶ್ಯವಾದಷ್ಟು ಕಾಲ ಕಳೆಯುತ್ತಾನೆ ಆದರೆ ಅವನ ಕುತೂಹಲವಿರುವುದು ಮನಸಿನ ಜೀವನದಲ್ಲಿ ಅಲ್ಲಿ ಅವನು ಪಟ್ಟ ಸಂತೋಷವೇ ಅವನಲಿಕ್ಕಕ್ಕೆ ಜೀವನದ ಸಾರಭಾಗ ಇದೇ ಮಾತನ್ನು ವಸ್ತ್ರಾಭರಣಗಳ ವಿಷಯದಲ್ಲಿಯೂ ಹೇಳಬಹುದು ಒಬ್ಬ ಕೇರಳ ಸುಂದರಿ ತನ್ನ ದೊಡ್ಡ ಕಪ್ಪು ತುರುಬಿನಲ್ಲಿ ಒಂದೇ ಒಂದು ಮಲ್ಲಿಗೆ ಹೂವನ್ನು ಮುಡಿದಿದ್ದಳು ಹೂವಿನ ಬಂತೆಯೇನಲ್ಲ ಕೂದಲಿನ ಕಪ್ಪು ಆವರಣದಿಂದ ಮಲ್ಲಿಗೆ ಹೂವಿನ ದವಳತೆ ಎತ್ತಿ ಕಾಣುತ್ತಿತ್ತು ಹಾಗೆಯೇ ಆ ತುರುಬಿನ ಸೊಂಪು ದ್ವಿಗುಣವಾಗಿ ಸುಗು ಆರ್ಕಾ ಶ್ರೀನಿವಾಸಾಚಾರ್ಯರು ಸಂಗೀತ ಕೇಳುತ್ತಿದ್ದದು ಹಾಗೆಯೇ ತಾವು ಆರಿಸಿ ಕರೆದ ಸಂಗೀತ ವಿದ್ವಾಂಸರನ್ನು ಹಾಡಿಸುತ್ತಿದ್ದು ಮುಕ್ಕಾಲು ಅಥವಾ ಒಂದು ಗಂಟೆ ಮಾತ್ರ ಅಷ್ಟು ಕೊಂಚ ಹೊತ್ತಿನಲ್ಲಿ ಅವರು ಬೀಳುತ್ತಿದ್ದದ್ದು ಯಾವುದೋ ಒಂದು ರಾಗವನ್ನು ಅಥವಾ ಒಂದು ಕೃತಿಯನ್ನು ಅವರಿಗೆ ಬೇಕಾಗಿದ್ದನ್ನು ಬಹು ಬೇಕಾಗಿದ್ದದ್ದು ಬಹುವಲ್ಲ ಸ್ವಲ್ಪ ಆದರೆ ಅದು ಮಧು ಸ್ವಲ್ಪ ಒಂದು ಮಡಿಕೆ ಹಾಲಿನಲ್ಲಿ ಸಾರಭಾಗ ಅದರ ಅಥವಾ ಒಂದು ಗಜ್ಜಿಗಳ ಕಾಯಷ್ಟು ಬೆಣ್ಣೆ ಇಷ್ಟು ಮಾತ್ರವೇ ರಸಿಕನಿಗೆ ಬೇಕಾದದ್ದು ಮಡಿಕೆಯಷ್ಟು ಅಲ್ಲ ರಸಿಕತೆ ಸಂಸ್ಕಾರ ಕಾರಕ ನಮ್ಮ ಎಲ್ಲ ಪ್ರಪಂಚಾನುಭವವು ಸಾಮಾನ್ಯವಾಗಿ ಎರಡು ಮೆಟ್ಟೆಲುಗಳಲ್ಲಿ ಇರುತ್ತದೆ ಒಂದು ದೇಹದು ಇನ್ನೊಂದು ಮನಸಿನದು. ಪ್ರಾರಂಭವಾಗುವುದು ದೇಹದಲ್ಲಿ ಆಮೇಲೆ ಅದು ಮನಸ್ಸಿಗೆ ವ್ಯಾಪಿಸುತ್ತದೆ ಉಪನಿಷದಾಚಾರ್ಯರು ಆನಂದವೆಂದರೆ ಏನೆಂಬುದನ್ನು ಯುವಸ ಹೊರಟು ಮೊದಲು ಒಬ್ಬ ಆರೋಗ್ಯ ದೃಢಕಾಯನ್ನು ದ್ರವ್ಯೋಪತ್ತಿಯುಳ್ಳವನು ಆದ ಯುವಕನು ಅತ್ಯಂತ ಸೌಖ್ಯವನ್ನು ಉದಾಹರಿಸುತ್ತಾರೆ ಬಳಿಕ ನೂರರಿಂದ ನೂರು ನೂರರಿಂದ ಗುಣಿಸಿ ಬ್ರಹ್ಮಾನಂದವನ್ನು ಊಹಿಸಿಕೊಳ್ಳ ಹೇಳುತ್ತಾರೆ ಇದು ಒಂದು ಸ್ಥೂಲವಾದ ಬೋಧನೆಯ ಮಾರ್ಗ ಇದರಲ್ಲಿ ನಮಗೆ ಲಕ್ಷ್ಯಕ್ಕೆ ಬರಬೇಕಾದದ್ದು ದೇಹವು ನಮ್ಮ ಜಗದನುಭವದ ಭವದಲ್ಲಿ ಮೊದಲನೆಯ ಬೆಟ್ಟಲೆಂಬುದು ದೇಹಾನುಭವವೇ ಎಲ್ಲ ಅನುಭವಗಳನ್ನು ಅಳೆಯುವುದಕ್ಕೂ ಮೂಲಮಾನ ದೇಹದ ಸಂತೋಷ ಕ್ಷಣಿಕವಾದದ್ದು ಆದರೆ ಆ ಸಂತೋಷವು ಮನಸ್ಸಿನಲ್ಲಿ ಅವತಾರವೆತ್ತಿದಾಗ ಅಲ್ಲಿ ಆದ ಪರಿಣಾಮ ಚಿರಕಾಲದ್ದಾಗಿರುತ್ತದೆ ಈ ಪರಿಣಾಮವೇ ರಸಿಕತೆ ರಸದ ಉತ್ತಮ ಪರಿಣಾಮವು ಮನಸ್ಸಿನಲ್ಲಾಗಿ ಅಲ್ಲಿಂದಾದೂ ಜೀವವನ್ನು ಮುಟ್ಟುತ್ತದೆ ಹೀಗೆ ರಸಿಕತೆ ಸಂಸ್ಕಾರ ಕಾರಕವಾದದ್ದು ಅದು ಮನಸ್ಸಿನಲ್ಲಿ ಆಹ್ಲಾದಜನಕವಾಗಿಯೂ ಜೀವನದಲ್ಲಿ ವಿಕಾಸಕಾರಕವಾಗಿ ಮನುಷ್ಯನ ಬಹಿರಂಗ ವ್ಯಾಪಾರದಲ್ಲಿ ನಯವಿನಯ ಸಹನೆ ಸಭ್ಯತೆ ಗುಣ ಸಂತೋಷ ಈ ಪ್ರಕಾರದ ಪರಿಣಾಮಗಳನ್ನು ಆಗ ಮಾಡಿಸುತ್ತದೆ ಈ ಕಾರಣದಿಂದ ರಸಿಕತೆಗೆ ಮುಖ್ಯ ಪೋಷಕಗಳಾದ ಸಂಗೀತ ಸಾಹಿತ್ಯಗಳು ಲೋಕದಲ್ಲಿ ಬೆಲೆ